ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ವೇದಾಂತವನ್ನು ಹೊಸದಾಗಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥವರಿಗೆ ರಚನೆ ರಚಿತವಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವಾಮೀಜಿಗಳಿಂದ ರಚಿತವಾಗಿರ್ತಕ್ಕಂತಹ ಕೃತಿ ವಿಶುದ್ಧ ವೇದಾಂತ ಪರಿಭಾಷ ವೇದಾಂತ ಪಾರಿಭಾಷಿಕ ಶಬ್ದಗಳ ವ್ಯಾಖ್ಯಾನ ಅದರಲ್ಲಿ ಹದಿನೆಂಟು ಕಂತುಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ ಇವತ್ತು ಹತ್ತೊಂಬತ್ತನೇ ಕಂತು ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ ಅದನ್ನು ನಿನ್ನೆಯಿಂದ ಶುರು ಮಾಡಿದ್ದೇವೆ ನಾವು ಅದರಲ್ಲಿ ವಿಚಾರ ಉಪಾಸ್ಯ ಮತ್ತು ಉಪಾಸಕ ವಿಭಾಗ ಅದರ ವ್ಯವಹಾರದ ಅರ್ಥ ಏನು ಅಂತ ಶುದ್ಧ ವಿಶುದ್ಧ ವೇದಾಂತದಲ್ಲಿ ಉಪಾಸ್ಯ ಯಾರು ದೇವರು ಅಥವಾ ಬ್ರಹ್ಮಾತ್ಮ ತತ್ವ ಉಪಾಸಕ ಯಾರು ಉಪಾಸನೆ ಮಾಡುವವನು ಉಪಾಸನೆಗೆ ಯೋಗ್ಯನಾದವನು ಉಪಾಸ್ಯ ಉಪಾಸ್ ಯೋಗ್ಯಂ ಯ ಅಥವಾ ಯೋಗ್ಯ ಉಪಾಸಕ ಉಪಾಸನಾ ಉಪಾಸನಾಕರ್ತೃ ಯಾರು ಅಂತೇಳಿ ಹೀಗಾದರೂ ವ್ಯವಹಾರವನ್ನು ನೋಡ್ತಾ ಇದ್ದೇವೆ ಅದನ್ನು ಮುಂದುವರಿಸೋಣ ಮೊದಲಿಗೆ ಆದಿಶಂಕರ ಭಗವತ್ಪಾದ ಪೂಜ್ಯರ ಚರಣಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಚರಣತರಗಳಲ್ಲಿ ಶರಣ ಹೊಂದುತ್ತಾ ಡಾಕ್ಟರ್ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ ಇವರ ಚರಣಗಳಲ್ಲಿ ಶರಣ ಹೊಂದುತ್ತ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಕೃತಿ ವಿಶುದ್ಧ ವೇದಾಂತ ಪರಿಭಾಷ ಹದಿನೆಂಟನೆಯ ಕಂತು ಮುಗ್ಧು ಇವತ್ತು ಕಂತು ಶಾರೀರಂ ವಾಚಿಕಂ ಮಾನಸಂಚ ಕರ್ಮ ಈಗ ಉಪಾಸ್ಯ ಉಪ ಉಪಾಸಕ ವಿಭಾಗ ವ್ಯವಹಾರದಲ್ಲಿದ್ದೇವೆ ಶಾರೀರಂ ಅದಕ್ಕೆ ಸೂತ್ರ ಭ ಭಾಷ್ಯ ಬ್ರಹ್ಮಸೂತ್ರ ಭಾಷೆ ಶಂಕರ್ ಶಂಕರ ಭಾಷ್ಯ ಅದರ ಆಧಾರವನ್ನು ಕೊಡ್ತಾ ಇದ್ದಾರೆ ಸ್ವಾಮೀಜಿಗಳುವರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರು ಇದಕ್ಕೆ ಆಧಾರವಾಗಿ ಉಪಾಸ್ಯ ಉಪಾಸಕ ವಿಭಾಗಕ್ಕೆ ಅದರ ವ್ಯವಹಾರ ಶಾರೀರಂ ವಾಚಿಕಂ ಮಾನಸಂಚ ಕರ್ಮ ಶ್ರುತಿ ಸ್ಮೃತಿ ಸಿದ್ಧಂ ಧರ್ಮಾಖ್ಯಂ ಧರ್ಮಾಖ್ಯಂ ಯದ್ವಿಷಯ ಜಿಜ್ಞಾಸ ಅಥಾತೋ ಧರ್ಮ ಜಿಜ್ಞಾಸಾ ಇದೆ ಸೂತ್ರಿತ ಶಾರೀರ ಅಂದರೆ ಶರೀರಕ್ಕೆ ಸಂಬಂಧಪಟ್ಟದ್ದು ವಾಚಿಕಂ ಮಾತಿಗೆ ಸಂಬಂಧಪಟ್ಟದ್ದು ಮಾನಸಂ ಮನಸ್ಸಿಗೆ ಸಂಬಂಧಪಟ್ಟದ್ದು ಚ ಎಂಬುದಾಗಿ ಕರ್ಮ ಮೂರು ವಿಧವಾದದ್ದು ಶ್ರುತಿ ಸ್ಮೃತಿ ಸಿದ್ಧಂ ಶ್ರುತಿ ವೇದಗಳು ಸ್ಮೃತಿ ಅಂದರೆ ಧರ್ಮಶಾಸ್ತ್ರಗಳು ಸ್ಮೃತಿಗಳು ಇವುಗಳಿಂದ ಸಿದ್ಧವಾದದ್ದು ಶ್ರುತಿ ಸ್ಮೃತಿ ಸಿದ್ಧವಾದದ್ದು ಧರ್ಮಾಖ್ಯಂ ಯಾವುದು ಧರ್ಮ ಎನ್ನತಕ್ಕಂಥದ್ದು ಕರ್ಮ ಧರ್ಮಕರ್ಮಗಳು ಯದ್ವಿಷಯ ಜಿಜ್ಞಾಸ ಯಾವ ಇವು ಇದರ ಜಿಜ್ಞಾಸೆ ಇದನ್ನು ತಿಳಿಯುವ ಇಚ್ಛೆ ಎಲ್ಲಿ ಬರ್ತದೆ ಅಥಾ ಅಥರ್ಮ ಜಿಜ್ಞಾಸ ಇತಿ ಸೂತ್ರಿತ ಎಂಬುದಾಗಿ ಧರ್ಮಸೂತ್ರಗಳು ಪೂರ್ವಮೀಮಾಂಸಾ ಸೂತ್ರಗಳಲ್ಲಿ ಹೇಳಲ್ಪಟ್ಟೆ ಜೈಮಿನಿಯ ಧರ್ಮಸೂತ್ರಗಳು ಅಧರ್ಮೋಪಿ ಜೈಮಿನಿ ಮುನಿಗಳ ಧರ್ಮ ಪೂರ್ವಮೀಮಾಂಸಾ ಸೂತ್ರಗಳಲ್ಲಿ ಅಧರ್ಮೋಪಿ ಹಿಂಸಾದಿ ಪ್ರತಿಷೇಧ ಚೋ ಚೋದನ ಲಕ್ಷಣತ್ವಾತ್ ಅಧರ್ಮವು ಇದು ಧರ್ಮ ಆಯಿತು ಅಧರ್ಮವು ಕೂಡ ಹಿಂಸಾದಿಗಳನ್ನು ಹಿಂಸಾದಿಗಳು ಅಧರ್ಮ ಅಂತ ಹೇಳಿದರೆ ಹಿಂಸೆ ಮೊದಲಾದವುಗಳು ಪ್ರತಿಷೇಧ ಚೋದನ ಲಕ್ಷಣತ್ವ ಲಕ್ಷಣತ್ವ ಅದು ಪ್ರತಿಷೇಧ ಚೋದನ ಅಂದರೆ ಅದನ್ನು ಮಾಡಬಾರದು ಅಂತ ನಿಷೇಧ ಅಧರ್ಮವನ್ನು ಧರ್ಮ ಇಂತದನ ವೇದೋಕ್ತವಾದ ಶ್ರುತಿಸ್ಮೃತಿ ಸಿದ್ಧವಾದಂಥ ಶಾರೀರಿಕ ವಾಚಿಕ ಮಾನಸಿಕ ಶಾರೀರ ವಾಚಿಕ ಮಾನಸಿಕ ಮಾನಸ ಕರ್ಮ ಇವುಗಳನ್ನು ಮಾಡುವಂಥದ್ದು ಧರ್ಮ ಶ್ರುತಿ ಸ್ಮೃತಿ ಸಿದ್ಧವಾಗಿರತಕ್ಕಂಥದ್ದು ಹಿಂಸಾದಿಗಳನ್ನು ಬಿಡತಕ್ಕಂಥದ್ದು ಆ ಧರ್ಮವನ್ನು ಬಿಡತಕ್ಕಂಥದ್ದು ಧರ್ಮವನ್ನು ಆಚರಿಸ್ತಕ್ಕಂಥದ್ದು ಜಿಜ್ಞಾಸೆಯ ಪರಿಹಾರಾಯ ತೋ ಚೋದನಾಲಕ್ಷಣೆಯೋ ಅರ್ಥಾನರ್ಥೆಯೋ ಧರ್ಮಧರ್ಮಯೋ ಫಲೆ ಪ್ರತ್ಯಕ್ಷೆ ಸುಖ ದುಕ್ಕೆ ಪ್ರತ್ಯಕ್ಷವಾದ ಫಲ ಸುಖ ದುಃಖಾದಿ ಫಲಗಳು ಈ ಧರ್ಮಧರ್ಮಗಳದ್ದು ಶಾರೀರ ವಾಕ್ ಶಾರೀರ ವಾಂಗನೋಭಿ ಇವ ಉಪಭುಜ್ಯಮಾನಿ ಸುಖ ದುಃಖಗಳು ಪ್ರತ್ಯಕ್ಷವಾಗಿ ಶರೀರ ಮನಸ್ಸು ಮಾತುಗಳಿಂದ ಅನುಭವಿಸಲ್ಪಡತಕ್ಕಂಥದ್ದು ಉಪಭೋಗಿಸಲ್ಪಡ್ತಕ್ಕಂಥದ್ದು ವಿಷಯೇಂದ್ರಿಯ ಸಂಯೋಗಜನ್ಯೇ ವಿಷಯ ಇಂದ್ರಿಯ ಸಂಯೋಗಜನ್ಯವಾಗಿ ಅದು ನಮಗೆ ಲಾಭ ಲಭಿಸ್ತದೆ ಸುಖ ದುಃಖಗಳು ಅಂದರೆ ಆಯಾ ಇಂದ್ರಿಯಗಳಿಗೆ ಆಯಾ ವಿಷಯಗಳು ಸಿಕ್ಕಿದಾಗ ಕಣ್ಣಿಗೆ ಕಿವಿಗೆ ಇತ್ಯಾದಿಗಳಿಗೆ ಸುಖವದಾಗಲಿ ದುಃಖವನ್ನಾಗಲಿ ಉಂಟು ಮಾಡೋದ್ರಿಂದ ವಿಷಯಗಳು ಸಂಪರ್ಕವಾದಾಗ ಸುಖ ದುಃಖಗಳು ಉಂಟಾಗ್ತವೆ ಬ್ರಹ್ಮಾದಿಶು ಸ್ಥಾವರ ಸ್ಥಾವರಾಂತೇಶು ಪ್ರಸಿದ್ಧ ಈ ಸುಖ ದುಃಖಗಳು ಬ್ರಹ್ಮಾದಿ ಎಲ್ಲ ಸ್ಥಾವರಗಳಲ್ಲಿ ಸ್ಥಿರವಾದ ಅಂದ್ರೆ ಬ್ರಹ್ಮದಿಂದ ಸ್ಥಾವರ ಅಂದ್ರೇನು ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಅಂತ ಹೇಳಿದ್ದಾರೆ ಹ್ಞೂ ಎಲ್ಲದರಲ್ಲಿಯೂ ಪ್ರಸಿದ್ಧವಾದ ಸುಖ ದುಃಖಗಳು ಏಮ ಅವಿದ್ಯಾದಿ ದೋಷವತಾಮ್ ಈ ರೀತಿಯಾಗಿ ಅವಿದ್ಯಾ ದೋಷದಿಂದ ದೋಷವುಳ್ಳಂಥವರಿಗೆ ಧರ್ಮ ಧರ್ಮ ತಾರತಮ್ಯ ನಿಮಿತ್ತಂ ಶರೀರೋಪಾದನಪೂರ್ವಕ ಸುಖದುಃಖ ತಾರತಮ್ಯಂ ಅನಿತ್ಯ ಸಂಸಾರಾಖ್ಯಂ ಇದು ಸಂಸಾರವೆಂಬಂತಹ ಅನಿತ್ಯವಾದ ಸಂಸಾರವೆಂಬಂತಹ ತಾಪತ್ರ ಇದೆ ಸುಖದುಃಖ ತಾರತಮ್ಯ ಶರೀರಾದಿಗಳಲ್ಲಿ ಕಂಡುಬರುವಂಥದ್ದು ಶರೀರೇಂದ್ರಿಯಾದಿಗಳಲ್ಲಿ ಧರ್ಮಧರ್ಮ ದೋಷದಿಂದಾಗಿ ಅಶರೀರಂ ವಸಂತಂ ನ ಪ್ರಿಯ ಪ್ರಿಯೇ ಸ್ಪೃಶ ಚಾಂದ್ರ ಉಪನಿಷತ್ತು ಎಂಟು ಹನ್ನೆರಡು ಒಂದರಲ್ಲಿ ಹೇಳ್ತದೆ ಇತಿ ಪ್ರಿಯ ಪ್ರಿಯ ಸ್ಪರ್ಶನ ಪ್ರತಿಷೇಧಾತ್ ಸ್ಪರ್ಶನ ಪ್ರತಿಷೇಧಾತ್ ಅಂದರೆ ಅಶರೀರಂ ವಾವ ಸಂತಂ ನ ಪ್ರಿಯ ಪ್ರಿಯೇ ಸ್ಪೃಶತಃ ನೋಡಿ ಅಶರೀರವಾಗಿರತಕ್ಕಂತಹ ಇವನಿಗೆ ಯಾರಿಗೆ ಬ್ರಹ್ಮಾತ್ಮನಿಗೆ ನ ಪ್ರಿಯಾ ಅಪ್ರಿಯೆ ಸ್ಪೃಶತಃ ಅವನನ್ನು ಪ್ರಿಯ ಅಪ್ರಿಯಗಳು ಸ್ಪರ್ಶ ಮಾಡುವುದಿಲ್ಲ ರಾಗದ್ವೇಷಾದಿಗಳು ಇಲ್ಲ ಅವನಿಗೆ ಅಂತೇಳಿ ಚೋದನಾಲಕ್ಷಣ ಧರ್ಮಕಾರ್ಯತ್ವ ಮೋಕ್ಷಾಖ್ಯ ಅಶರೀರತ್ವ ಪ್ರತಿಷಿದ್ಧ ಇತಿ ಗಮ್ಯತೆ ಪ್ರತಿಷಿದ್ಧ ಹಾಗಾಗಿ ಚೋದನಾಲಕ್ಷಣವಾದಂತಹ ಧರ್ಮ ಕಾರ್ಯವು ಕೂಡ ಮೋಕ್ಷಸ್ವರೂಪನಾದ ಅಶರೀರನಿಗೆ ಬ್ರಹ್ಮಾತ್ಮನಿಗೆ ನಿಷೇಧಿಸಲ್ಪಡ್ತದೆ ಅಂಥೇಳಿ ತಿಳಿಯುತ್ತದೆ ಅಂತ ಹೇಳ್ತಾರೆ ಯಾಕೆ ಪ್ರಿಯಾ ಪ್ರಿಯಗಳು ಇಲ್ಲ ಅವನಿಗೆ ಹಾಗಾಗಿ ಸುಖ ಸುಖಗಳ ಪ್ರಜ್ಞೆ ಇಲ್ಲ ಅವನಿಗೆ ಹಾಗಾಗಿ ಅವನಿಗೆ ಧರ್ಮಧರ್ಮಗಳ ವಿವೇಚನೆ ಇಲ್ಲ ಅಥವಾ ಅಗತ್ ಅದು ನಿಷೇಧಿಸಲ್ಪಟ್ಟು ವಿಧಿಸಲಿಲ್ಲ ಅದನ್ನು ಧರ್ಮಧರ್ಮಗಳನ್ನು ಅಶರೀರತ್ವಮೇವ ಧರ್ಮ ಕಾರ್ಯ ಇದೆ ಚೇತ್ ನಾವು ಸ್ವಾಭಾವಿಕವಾಗಿ ಅಶರೀರತ್ವವೇ ಧರ್ಮ ಧರ್ಮದ ಕಾರ್ಯವೋ ಅಂತ ಹೇಳಿ ಕೇಳಿದರೆ ಅಲ್ಲ ಅದರ ತಸ್ ಅದರ ಸ್ವಭಾವವೇ ಸ್ವಭಾವ ಸ್ವಾಭಾವಿಕತ್ವ ಅಶರೀರತ್ವ ಬ್ರಹ್ಮಾತ್ಮನಿಗೆ ಅದು ಯಾವುದೋ ಪುಣ್ಯ ಧರ್ಮ ಕಾರ್ಯವನ್ನು ಮಾಡಿದ್ದರಿಂದ ಬಂದದ್ದಲ್ಲ ಅದು ಅತಸ್ತದ್ ಬ್ರಹ್ಮ ಎಸ್ತೇಯಂ ಎಸ್ೇಯಂ ಜಿಜ್ಞಾಸ ಪ್ರಸ್ತುತ ಆದ ಕಾರಣ ಬ್ರಹ್ಮನ ಕುರಿತಾದ ಬ್ರಹ್ಮನ ಕುರಿತಾದಂತಹ ಯಾವ ಈ ಪ್ರಸ್ತುತವ ಇದ ಇದೆಯೋ ಪ್ರಸ್ತು ತದ ಯದಿ ಕರ್ತವ್ಯಶೇಷ ಉಪದಿಶ್ಯೇತ ಅದರಲ್ಲಿ ಪುನಃ ಆ ಬ್ರಹ್ಮಜಿಜ್ಞಾಸಿ ಪುನಃ ಕರ್ತವ್ಯಶೇಷತ್ವವನ್ನು ಹೇಳಿದರೆ ಇನ್ನೂ ಮಾಡಬೇಕು ಕರ್ಮ ಯಾವುದೋ ಕರ್ತವ್ಯ ಇದೆ ಮಾಡಬೇಕಾದದ್ದಿದೆ ಅಂತೇಳಿ ಹೇಳಿದರೆ ಅದರಲ್ಲಿ ತನ್ನ ಚ ಕರ್ತವ್ಯನ ಸಾಧ್ಯಶ್ಚೇತ್ ಮೋಕ್ಷ ಅಭ್ಯುಪಮ್ಯೆತ ಅನಿತ್ಯ ಸ್ಯಾತ್ ಕರ್ತವ್ಯದಿಂದ ಸಾಧ್ಯವಾದಂತಹ ಇದು ಸಾಧ್ಯವಾಗುವಂತಹದ್ದು ಸಾಧಿಸಲ್ಪಡ್ತಕ್ಕಂಥದ್ದು ಮೋಕ್ಷ ಅಂತ ಹೇಳ್ದಿಳಿದ್ರೆ ಅದು ಕೂಡ ನಿತ್ಯವೇ ಆಗ್ತದೆ ಯಾಕಂದರೆ ಕರ್ಮದಿಂದ ಬರುವಂತಹದ್ದು ಫಲ ಅದೃಢ ಅದೃಢ ಕರ್ಮ ಮೂಲ ಅಂಥೇಳಿ ಹೇಳಿದ್ದಾರೆ ಕರ್ಮ ಮೂಲವಾದ ಫಲ ಅದು ಅದೃಢ ಶಾಶ್ವತ ಯಾಕೆ ಕರ್ಮನ್ಸ ಫಲ ಕರ್ಮದ ಫಲ ಮುಗಿದಾಗ ಕ್ಷೀಣೆ ಪುಣ್ಯ ಮರ್ತ್ಯಲೋಕ ವಿಷ ಅಂತ ಹೇಳಿದಾಗ ಅಂದರೆ ಫಲ ಮುಗಿದಾಗ ಅದು ಕರೆನ್ಸಿ ಇದ್ದಾಗೆ ಅಥವಾ ಕರೆಂಟ್ ಮುಗಿದಾಗ ಮತ್ತೆ ರೀಚಾರ್ಜ್ ಮಾಡಲೇಬೇಕಾಗ್ತದೆ ಹಾಗಾಗಿ ಕ್ಷೀಣಿಯ ಪುಣ್ಯ ಮರ್ತ್ಯಲೋಕ ವಿಶಂತಿ ಪುಣ್ಯವು ಕ್ಷಯಿಸಿದಾಗ ಸ್ವರ್ಗಕ್ಕೆ ಹೋದರೂ ಕೂಡ ಪುನಃ ಮರ್ತ್ಯಲೋಕಕ್ಕೆ ಭೂಲೋಕಕ್ಕೆ ಬೀಳಬೇಕು ಹುಟ್ಟಬೇಕಾಗ್ತದೆ ಭೂಲೋಕದಲ್ಲಿ ಹಾಗಾಗಿ ಕರ್ಮ ಫಲ ಏನತಕ್ಕಂಥದ್ದು ಅದೃಢವಾದದ್ದು ನಿತ್ಯವಾದದ್ದಲ್ಲ ಶಾಶ್ವತವಾದದ್ದಲ್ಲ ದೃಢವಾದದ್ದಲ್ಲ ಹಾಗೆ ಮುಂದೆ ಶ್ರುತಿಯು ಬ್ರಹ್ಮವಿದ್ಯಾನಂತರ ಮೋಕ್ಷ ದರ್ಶಯಂತ್ಯ ಮಧ್ಯೆ ಕಾರ್ಯಾಂತರ ವಾರಯಂತಿ ಶ್ರುತಿಗಳು ಬ್ರಹ್ಮವಿದ್ಯೆಯ ನಂತರ ಮೋಕ್ಷವನ್ನು ತೋರಿಸ್ತಾ ಮಧ್ಯದಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ವಾರಯ ನಿವಾರಿಸ್ತವೆ ಬೇರೆ ಕಾರ್ಯಗಳನ್ನು ಹೇಳುವುದಿಲ್ಲ ಬ್ರಹ್ಮವಿದ್ಯೆಯ ನಂತರ ಮೋಕ್ಷವೇ ಬ್ರಹ್ಮವಿದ್ಯೆ ಆದ್ರಹ್ಮವಿದ್ಯೆಗೂ ಮೋಕ್ಷಕ್ಕೂ ವ್ಯತ್ಯಾಸ ಇಲ್ಲ ಬ್ರಹ್ಮವಿದ್ಯೆ ಆಗುವಂಥದ್ದು ಬ್ರಹ್ಮವಿದ್ಯೆ ತಿಳುವಳಿಕೆ ಬ್ರಹ್ಮನ ಬಗ್ಗೆ ತಿಳುವಳಿಕೆ ಯಾವುದಿದೆ ಅದೇ ಮೋಕ್ಷ ಅಂತ ಹೇಳ್ತದೆ ಹೊರತು ಅದರ ಮಧ್ಯದಲ್ಲಿ ಬೇರೆ ಕಾರ್ಯವನ್ನು ಹೇಳುವುದಿಲ್ಲ ಶ್ರುತಿ ಅಂತೇಳಿ ಹೇಳ್ತದೆ ಹೇಳ್ತಾರೆ ಇನ್ನು ಮೋಕ್ಷ ಪ್ರತಿಬಂಧ ನಿವೃತ್ತಿ ಮಾತ್ರಮೇವ ಆತ್ಮಜ್ಞಾನಸ ಫಲ ದರ್ಶಯಂತ ಮೋಕ್ಷ ಪ್ರತಿಬಂಧ ಮೋಕ್ಷಕ್ಕೆ ಅಡ್ಡಿ ಮೋಕ್ಷ ಪ್ರತಿಬಂಧ ನಿವೃತ್ತಿ ನಿವೃತ್ತಿ ಮಾತ್ರ ಮೋಕ್ಷಕ್ಕೆ ಯಾವುದೆಲ್ಲ ಅಡ್ಡಿ ಇದೆ ಅದನ್ನು ಅದನ್ನು ನಿವೃತ್ತಿ ಮಾಡಿಕೊಳ್ಳುವಂಥದ್ದನ್ನು ಮಾತ್ರ ಆತ್ಮಜ್ಞಾನಸ ಫಲ ದರ್ಶಯಂತ ಅಂದರೆ ಮೋಕ್ಷಕ್ಕೆ ಪ್ರತಿಬಂಧಕವಾಗಿರತಕ್ಕಂತಹ ಅಡ್ಡಿ ಆತಂಕಗಳು ಯಾವಿವೆ ಅವುಗಳಿಂದ ನಿವತ್ತಿ ಹೊನ್ನುವಂಥದ್ದು ಅವುಗಳನ್ನು ದೂರ ಮಾಡಿಕೊಳ್ಳುವಂಥದ್ದೇ ಆತ್ಮಜ್ಞಾನಕ್ಕೆ ಫಲಂ ದರ್ಶಯಂತಿ ಆತ್ಮಜ್ಞಾನದ ಫಲ ಏನು ಅಂತೇಳಿದರೆ ಮೋಕ್ಷಕ್ಕೆ ಅಡ್ಡಿ ಇರತಕ್ಕಂತಹ ಬಂಧನಗಳ ನಿವೃತ್ತಿ ಪ್ರತಿಬಂಧಗಳ ಅಡೆತಡೆಗಳ ನಿವೃತ್ತಿ ಮಾಡತಕ್ಕಂಥದ್ದೇ ಆತ್ಮಜ್ಞಾನದ ಫಲ ಅಂತೇಳಿ ಹೇಳ್ತೇವೆ ಸಂಪ ಸಂಪದಿ ಬ್ರಹ್ಮತ್ಮೈಕತ್ವವಿಜ್ಞಾನೆ ಅಭ್ಯುಪಮ್ಯನೆ ಬ್ರಹ್ಮತ್ಮೈಕತ್ವವಿಜ್ಞಾನದಿಂದ ಉಂಟಾಗತಕ್ಕಂತಹ ಸಂಪತ್ತು ಆಧಿಪವಾದಂತಹ ಯಾವುದು ತತ್ವಸ್ರಹ್ಮಸ್ ಅಯಮತ್ಮ ಬ್ರಹ್ಮೀನ ಬ್ರಹ್ಮತ್ಮೈಕತ್ವಸ್ತು ಪ್ರತಿನಪರ ಪದಸಮನ್ವಯ ಪೀಡ್ಯೆತ ತತ್ವೀ ಅದೇ ಆಗಿತ್ಯ ಅಹಂ ಬ್ರಹ್ಮಸ್ ನಾನು ಬ್ರಹ್ಮವೇ ಆಗಿದ್ದೇನೆ ಅಯಮ ಆತ್ಮ ಬ್ರಹ್ಮ ಇ ಆತ್ಮನೆ ಬ್ರಹ್ಮಣು ಈಗ ಚದೀನಾ ವಾಕ್ಯಾಂ ಬ್ರಹ್ಮತ್ಮೈಕಪ ಪ್ರತಿಪಾದಪರ ಪದಸಮನ್ವಯ ಪೀಡ್ಯೆತ ಇಕ್ಯಗಳಿಗೆ ಬ್ರಹ್ಮತ್ಮ वे ऐन तक प्रतिपादनेता पदसमिद अद संपदादीपे ब्रह्मात्मक अभी उपगम्यमाननी तद्भा त्भा आपत्तिवचना संपदादी पक्षे ನ ಸಾಮಂಜಸ್ಯೇ ನ ಉಪಪದ್ಯೇರನ್ ಸಾಮಂಜಸ್ಯೇನ ಉಪಪದ್ಯೇರನ್ ಅಥವಾ ನ ಪುರುಷ ವ್ಯಾಪಾರ ತಂತ್ರ ಬ್ರಹ್ಮವಿದ್ಯೆ ಹಾಗಾಗಿ ಅದೊಂದು ಸಂಪತ್ತಲ್ಲ ಬ್ರಹ್ಮವಿದ್ಯೆಯನ್ನು ಸಂಪಾದಿಸತಕ್ಕಂಥದ್ದು ಅಂತೇಳಿ ಅಲ್ಲ ಅಂದರೆ ಬೇರೆ ಸಂಪತ್ತುಗಳಂತೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸಂಪದಾದಿರೂಪೇ ಬ್ರಹ್ಮಾತ್ಮೈಕತ್ವವಿಜ್ಞಾನೇ ಅಭ್ಯುಪಗಮ್ಯಮಾನೇ ಬ್ರಹ್ಮಾತ್ಮೈಕತ್ವ ವಿಜ್ಞಾನವನ್ನು ಸಂಪತ್ತಾದಿ ಸಂಪತ್ತುಗಳನ್ನು ಸಂಪಾದಿಸಿದಂತೆ ಸಂಪಾದಿಸತಕ್ಕಂಥದ್ದು ಅಂತೇಳಿ ತಿಳ್ಕೊಂಡ್ರೆ ತತ್ವಮಿಸಿ ಅದೇ ನಾನಾಗಿದ್ದೇನೆ ಮುಂತಾದ ವಾಕ್ಯಗಳಿಗೆ ಬ್ರಹ್ಮಾತ್ಮೈಕತ್ವ ವಸ್ತು ಪ್ರತಿಪಾದನಾ ಪರವಾದಂತಹ ಪದ ಸಮನ್ವಯವು ಅಡ್ಡಿಯಾಗ್ತದೆ ಬ್ರಹ್ಮ ಒಂದೇ ಎನ್ನತಕ್ಕಂತಹ ಪ್ರತಿಪಾದನೆ ಯಾವುದಿದೆ ಅದಕ್ಕೆ ತೊಂದರೆ ಆಗ್ತದೆ ಯಾಕಂದರೆ ಅದನ್ನು ಇನ್ನೂ ಸಂಪಾದಿಸುವಂಥದ್ದು ಅಂತೇಳಿ ಅಲ್ಲ ಅದು ಅದರ ತಿಳುವಳಿಕೆಯನ್ನು ನಾವು ಹೊಂದುವಂಥದ್ದಷ್ಟೇ ಈಗಾಗಲೇ ನಾವು ಬ್ರಹ್ಮಸ್ವರೂಪರು ಆತ್ಮಸ್ವರೂಪರು ಆಗಿದ್ದೇವೆ ಹೊಸದಾಗಿ ಸಂಪಾದಿಸಬೇಕಾದದ್ದಲ್ಲ ಅದು ಹಾಗಾಗಿ ತದ್ಭಾವ ಆಪತ್ತಿ ವಚನ ನ ಸಾಮಂಜಸ್ಯೇನ ಉಪಪದ್ಯೇರನ್ ಹೀಗಿರುವುದರಿಂದ ಹೀಗಿರುವ ಭಾವನೆ ಇರುವುದರಿಂದ ಅದು ಅದು ಸಂಪದಾದಿ ಪಕ್ಷೇ ನ ಸಾಮಂಜಸ್ಯೇನ ಉಪವದ್ಯೇರನ್ ಅದನ್ನು ಸಂಪಾದಿಸಬೇಕು ಸಂಪಾದಿಸಬೇಕಾದ ಸಂಪತ್ತದು ಅಂಥೇಳಿ ಹೇಳಿದರೆ ಅದು ಸಮಂಜಸವಾಗಲಾರದು ಯಾವುದು ಬ್ರಹ್ಮ ಅಥವಾ ಆತ್ಮವನ್ನು ಅದು ನಮ್ಮಲ್ಲಿ ಇರತಕ್ಕಂಥದ್ದು ಅದ್ರ ಬಗ್ಗೆ ತಿಳುವಳಿಕೆ ನಮಗೆ ಉಂಟಾಗಬೇಕಷ್ಟೇ ಅಂದರೆ ಏನಾಗಬೇಕು ಅಜ್ಞಾನದ ಆವರಣ ಹೋಗಬೇಕು ಅಥವಾ ನ ಪುರುಷ ವ್ಯಾಪಾರ ತಂತ್ರ ಬ್ರಹ್ಮವಿದ್ಯಾ ಹಾಗಾಗಿ ಬ್ರಹ್ಮವಿದ್ಯೆಯು ಪುರುಷ ವ್ಯಾಪಾರ ತಂತ್ರ ಅಲ್ಲ ಪುರುಷ ಏನನ್ನೊಂದನ್ನು ಮಾಡುವಂಥದ್ದು ಈಗ ಉಪಾಸಕ ಉಪಾಸ್ಯನ ದೇವರನ್ನು ಪೂಜಿಸ್ತಕ್ಕಂಥದ್ದು ಆಮೇಲೆ ಅನುಗ್ರಹವನ್ನು ಫಲವನ್ನು ಪಡಿತಕ್ಕಂಥದ್ದು ಆ ರೀತಿ ಪುರುಷತಂತ್ರ ಅಲ್ಲ ಇದು ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿಯನ್ನು ಆರಾಧನೆ ಮಾಡಿ ಏನೊಂದು ಫಲವನ್ನು ಪಡೆಯುವಂಥದ್ದಲ್ಲ ಇದು ವಸ್ತು ವ್ಯಾಪಾರ ತಂತ್ರ ಬ್ರಹ್ಮವಿದ್ಯೆ ಅಂತೇಳಿ ಹೇಳಿದರೆ ಅದು ಬ್ರಹ್ಮ ವಸ್ತುವನ್ನು ಕುರಿತಾಗಿ ಆತ್ಮವಸ್ತುವನ್ನು ಕುರಿತಾಗಿ ಮಾಡತಕ್ಕಂತಹ ಜಿಜ್ಞಾಸೆ ವಸ್ತುತಂತ್ರ ಅದು ಪುರುಷತಂತ್ರ ಅಲ್ಲ ಅಂಥೇಳಿ ಸೂತ್ರ ಭಾಷೆ ಒಂದು ಒಂದು ನಾಲ್ಕು ಪಾದ ಹದಿಮೂರು ಹದಿನಾರರಲ್ಲಿ ಹೇಳ್ತದೆ ಶಂಕರಾಚಾರ್ಯ ಹೇಳಿದ್ದಾರೆ ಇನ್ನು ಮುಂದೆ ಯದಪಿ ಕೇಚಿದಾಹುಹು ಹಾಗೆಯೇ ಇನ್ನು ಕೆಲವರು ಹೇಳ್ತಾರೆ ಪ್ರವೃತ್ತಿ ನಿವೃತ್ತೇಷವಿ ಶೇಷವ್ಯತಿರಕೇಣ ಕೇವಲ ವಸ್ತು ಆದೋ ನಾಸ್ತಿ ಪ್ರವೃತ್ತಿ ನಿವೃತ್ತ ವಿಧೀಂದ ತಚ್ಛೇದ್ಯತಿರೇಕೇಣ ಕೇವಲ ವಸ್ತುವಾದಿ ವೇದ ವಿಭಾಗ ಇಲ್ಲ ಅಂತಲೇ ಹೇಳ್ತಾರೆ ಪ್ರವೃತ್ತಿ ಮಾರ್ಗ ಅಥವಾ ನಿವೃತ್ತಿ ಮಾರ್ಗ ಎರಡೇ ಇರುವಂತಹದ್ದು ಅದು ಕರ್ಮ ಮಾರ್ಗ ಅದು ಹೊರತು ಕೇವಲ ವಸ್ತುವನ್ನು ಹೇಳ್ತಕ್ಕಂಥದ್ದು ಅಥವಾ ಬ್ರಹ್ಮವಸ್ತುವನ್ನೇ ಗುರುತು ಹೇಳ್ತಕ್ಕಂಥ ವೇದಭಾಗವೇ ಇಲ್ಲ ಅಂತ ಹೇಳ್ತಾರೆ ತನ್ನ ಹಾಗೆ ಹೇಳಿದರೆ ಹಾಗಲ್ಲ ಔಪನಿಷದಸ ಪುರುಷಸ ಅನನ್ಯ ಶೇಷತ್ವಾದು ಔಪನಿಷದ ಪುರುಷ ಅಥವಾ ಉಪನಿಷನ್ ಮಂತ್ರಗಳು ಏನು ಹೇಳ್ತವೆ ಅನನ್ಯ ಶೇಷ ಅಥವಾ ಇನ್ಯಾವುದನ್ನು ಹೇಳುವುದಿಲ್ಲ ಅಂದರೆ ಬೇರೆ ಕರ್ಮದ ಉಳಿಕೆಯನ್ನ ಹೇಳುವುದಿಲ್ಲ ಪ್ರವೃತ್ತಿ ನಿವೃತ್ತಿ ಇತ್ಯಾದಿಗಳನ್ನು ಉಪನಿಷತ್ತು ಕೇವಲ ಬ್ರಹ್ಮೋಸ್ತುವಿನ ಕುರಿತು ಹೇಳ್ತದೆ ಸೂತ್ರಭಾಷೆ ಒಂದು ಒಂದು ನಾಲ್ಕು ಪಾದ ಎಂಬುದಾಗಿ ಇನ್ನು ಧ್ಯಾನಾಪಿಮುಖ್ಯ ಪರಾ ಪರಾಭಿಖ್ಯ ಉಪಾಸಿಖ್ಯ ಉಪಾಸ ಮಾನಸಕರ್ಮ ವೈದಿಕಕರ್ಮವದೇ ಪುರುಷತಂತ್ರ ಚೋದನತಂತ್ರ ಉಪಾಸನೆಯನ್ನತಕ್ಕಂಥ ಇನ್ನೊಂದು ಹೆಸರೇನು ಧ್ಯಾನ ಧ್ಯಾನ ಅಪರಾಭಿಖ್ಯಂ ಇನ್ನೊಂದು ಹೆಸರುಳ್ಳಂಥ ಧ್ಯಾನ ಎಂಬುದಾಗಿ ಯಾವುದು ಉಪಾಸನೆಗೆ ಉಪಾಸನ ಅಂತಹ ಉಪಾಸನೆಯು ಮಾನಸಕರ್ಮತ್ವಾದ ಅದು ಮಾನಸಕರ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ಕರ್ಮವಾದ್ದರಿಂದ ವೈದಿಕ ಕರ್ಮವದೇವ ಅದು ವೈದಿಕ ಕರ್ಮಗಳಂತೆಯೇ ವೇದೋಕ್ತ ಕರ್ಮಗಳಂತೆಯೇ ಪುರುಷತಂತ್ರಂ ಅದು ವಸ್ತುತಂತ್ರ ಅಲ್ಲ ಅದು ಪುರುಷತಂತ್ರ ಯಾಕೆ ಮಾನಸಕರ್ಮ ಅದು ಧ್ಯಾನ ಮುಂತಾದವು ಉಪಾಸನಾ ಮಾರ್ಗ ಚೋದನಾತಂತ್ರ ಅದು ನಮ್ಮನ್ನು ಚೋದಿಸ್ತದೆ ಒಂದು ಮಾಡಲಿಕ್ಕೆ ಕರ್ಮವನ್ನು ಯಾವುದು ಧ್ಯಾನ ಮಾಡು ಅಂತೇಳಿ ಹೇಳ್ತದೆ ಜ್ಞಾನಂತೂ ತದ್ವಿಲಕ್ಷಣಂ ಇತ್ಯಾಸ ಕೃತ ಪ್ರದರ್ಶಿತ ಭಾಷೆ ಅದಕ್ಕಿಂತ ವಿಲಕ್ಷಣವಾದದ್ದು ಅದಕ್ಕಿಂತ ವಿಭಿನ್ನವಾದದ್ದು ಅಂತೇಳಿ ಚೆನ್ನಾಗಿ ಪ್ರದರ್ಶಿತವಾಗಿದೆ ಈ ಭಾಷೆಯಲ್ಲಿ ಸೂತ್ರ ಅಂತ ಹೇಳ್ತಾರೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಶಂಕರ ಸೂತ್ರ ಭಾಷೆ ಕರ್ತು ಅಕರ್ತಂ ಅನ್ಯಥವಾ ಕರ್ತು ಶಕ್ಯಂ ಲೌಕಿಕಂ ವೈದಿಕಂಚ ಕರ್ಮ ಲೌಕಿಕ ಮತ್ತು ವೈದಿಕ ಕರ್ಮಗಳು ಕರ್ಮ ಕರ್ತು ಅಕರ್ತು ಅನ್ಯಥವಾ ಕರ್ತು ಶಕ್ಯಂ ಅದನ್ನು ಮಾಡಲಿಕ್ಕೆ ಮಾಡದೇ ಇರಲಿಕ್ಕೆ ಅಥವಾ ಅನ್ಯಥಾವಾ ಕರ್ತು ಅಂದರೆ ಬೇರೊಂದು ರೀತಿಯಲ್ಲಿ ಮಾಡಲಿಕ್ಕೆ ಹೀಗೆ ಈ ಕರ್ಮಗಳನ್ನು ಸಾಧ್ಯವಿದೆ ಒಂದೋ ಕರ್ಮಗಳನ್ನು ಮಾಡಬಹುದು ಮಾಡಬೇಕು ಕರ್ತು ಸಾ ಶಕ್ಯಂ ಅಥವಾ ಅಕರ್ತು ಶಕ್ಯಂ ಅಂದರೆ ಮಾಡದೇ ಇದ್ದು ಬಿಡಬಹುದು ಅನ್ಯಥಾವ ಕರ್ತು ಅಥವಾ ಬೇರೆ ರೀತಿಯಲ್ಲಿ ಮಾಡಬಹುದು ಹೇಳದೆ ಅಲ್ಲಿ ಹೇಳಿದಂತೆ ಅಲ್ಲ ಇನ್ನೊಂದು ರೀತಿಯಲ್ಲಿ ಮಾಡುವ ಸಾಧ್ಯತೆಯೂ ಇದೆ ವೇದದಲ್ಲಿ ಹೇಳಿದಂತೆ ಅಲ್ಲ ಅದನ್ನು ಬಿಟ್ಟು ಬೇರೆ ಬಾರೋ ರೀತಿಯಲ್ಲಿ ಮಾಡತಕ್ಕಂಥದ್ದು ಅನ್ಯಥಾ ಕರ್ತು ಯಥ ಅಶ್ವೇನ ಗ್ಚತಿ ಪದಭ್ಯಾಂ ಅನ್ಯಥಾ ನಗಚ್ಚತಿ ಹೇಗೆ ಅದು ಉದಾಹರಣೆ ಅಂತ ಹೇಳಿದರೆ ಕುದುರೆಗಳಿಂದ ಕುದುರೆಯು ಗತಿ ಹೋಗ್ತದೆ ಪದಭ್ಯಾಂ ಕಾಲುಗಳಿಂದ ಅನ್ಯಥವಾ ನಾ ಗತಿ ಅಥವಾ ಹೋಗದೇ ಇರ್ಬೋದು ಕುದುರೆ ನಿಂತಿರ್ಬೋದು ತಂದರೆ ಯಥ ಅಶ್ವೇನ ಗ್ಚತಿ ಅಂದರೆ ಅದು ಕರ್ ಕರ್ತು ಶಕ್ಯಮಂತ್ಹೇಳಿ ಕುದುರೆ ಮೇಲೆ ಹೋಗುವಂಥದ್ದು ಒಂದು ಪದ್ಭ್ಯಾಮ್ ಕಾಲಿನಿಂದ ಹೋಗುವಂಥದ್ದು ನಡ್ಕೊಂಡು ಹೋಗುವಂಥದ್ದು ಒಂದು ಅದು ಅನ್ಯಥಾ ಕರ್ತಮ್ ಇನ್ನೊಂದು ರೀತಿಯಲ್ಲಿ ಮಾಡುವಂಥದ್ದು ಹೋಗುವಿಕೆಯನ್ನು ಒಂದು ಕುದುರೆ ಮೇಲೆ ಹೋಗೋದು ಇಲ್ಲ ನಾವು ಕಾಲುಗಳಿಂದ ನಮ್ಮಲ್ಲಿ ಸ್ವಂತ ಕಾಲುಗಳಿಂದ ನಡ್ಕೊಂಡು ಹೋಗುವಂಥದ್ದು ಅನ್ಯಥಾ ವಾ ನವಾ ಗಚ್ಚತೀತಿ ಅಥವಾ ಅನ್ಯಥಾ ಅಂದರೆ ಪದ್ಭ್ಯಾಮ್ ಒಂದೋ ಕುದುರೆ ಮೇಲೆ ಹೋಗೋದು ಇಲ್ಲ ನಡ್ಕೊಂಡು ಹೋಗುವುದು ಎರಡು ರೀತಿ ಮಾಡಲಿಕ್ಕಾಗ್ತದೆ ಮಾಡುವುದನ್ನು ಕರ್ಮವನ್ನು ಹಾಗೆ ಕರ್ತು ಅನ್ಯಥಾ ಕರ್ತು ಇನ್ನು ಅಕರ್ತು ಅಂದರೆ ಹೋಗದೇ ಇರುವಂಥದ್ದು ನವಾಗತಿ ಆ ರೀತಿ ಮೂರು ರೀತಿಯಾಗಿ ಕರ್ಮವನ್ನು ನಾವು ಮಾಡಬಹುದು ಮಾಡಲಿಕ್ಕೆ ಸಾಧ್ಯವಿದೆ ತಥಾ ತೇ ಅತಿರಾತ್ರೆ ಷೋಡಶಿಂ ಗೃಹ ನಾತಿರಾತ್ರೆ ಷೋಡಶಿಂ ಗೃಹ ಉದಿತೆ ಜುಹೋತಿ ಅನುದಿತೆ ಜುಹೋತಿ ಇತಿರಾತ್ರದಲ್ಲಿ ಷೋಡಶಿನಂ ಗೃಹಾತಿ ಅಂಥೇಳಿ ಅತಿ ರಾತ್ರಿ ಆಗದ ಬಗ್ಗೆ ಹೇಳ್ತಾ ಇದ್ದಾರೆ ನಾ ಷೋಡಶಿನಂ ಗೃಹಾತಿ ಪರಿಗ ಸ್ವೀಕರಿಸುವುದು ಇಲ್ಲ ಸ್ವೀಕರಿಸುತ್ತಾನೆ ಅಂದರೆ ಎರಡನ್ನೂ ಹೇಳ್ತಾರೆ ಉದಿತೇಜುಹೋತಿ ಅನುದಿತೇಜುಹೋತಿ ಅಂದರೆ ಸೂರ್ಯೋದಯ ಆದಾಗ ಹೋಮ ಮಾಡ್ತಾನೆ ಸೂರ್ಯೋದಯ ಮುಂಚೆ ಹೋಮ ಮಾಡ್ತಾನೆ ಎರಡೂ ಕೂಡ ಇದೆ ಕರ್ತುಂ ಅನ್ಯಥಾ ಕರ್ತುಂ ಇತಿ ಎಂಬುದಾಗಿ ವಿಧಿ ಪ್ರತಿಷೇಧಾ ಛಾತ್ರಾರ್ಥವಂತಹ ವಿಧಿ ಪ್ರತಿಷೇಧ ಚ ಅತ್ರ ಅರ್ಥವಂತ ಸ್ಯು ಇಲ್ಲಿ ವಿಧಿ ಪ್ರತಿಷೇಧ ಎರಡೂ ಕೂಡ ಅರ್ಥ ಇರುವವುಗಳಾಗಿವೆ ಆಗಿರ್ಬೋದು ವಿಕಲ್ಪೋತ್ಸರ್ಗ ಅಪವಾದಶ್ಚ ವಿಕಲ್ಪಗಳು ಒಂದಕ್ಕೊಂದು ಎರಡು ಬೇರೆ ಬೇರೆ ರೀತಿಯಲ್ಲಿ ಇವೆ ಅಂತೇಳಿ ವಸ್ತು ನೈವಂ ಅಸ್ತಿ ನಾಸ್ತಿ ಇವ ವಿಕಲ್ಪ್ಯತೆ ಆದರೆ ಇದು ಪುರುಷತಂತ್ರ ವಸ್ತುವಿನಲ್ಲಿ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾವುದೋ ಬ್ರಹ್ಮ ವಸ್ತುವಿನ ಬಗ್ಗೆ ಹೀಗೆ ಹೀಗಲ್ಲ ಅಥವಾ ಇದೆ ಇಲ್ಲ ಅಂಥೇಳಿ ವಿಕಲ್ಪಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಪರವಸ್ತುವಿನ ಬಗ್ಗೆ ಹೇಳುವಾಗ ವಿಕಲ್ಪನಾಸ್ತು ಪುರುಷಬುದ್ಧಯ ಬು ಪುರುಷ ಬುದ್ಧಿ ಅಪೇಕ್ಷಾ ವಿಕಲ್ಪಗಳಿಗಾದರೂ ಪುರುಷ ಬುದ್ಧಿಯ ಅಪೇಕ್ಷೆ ಇದೆ ನ ವಸ್ ವಸ್ತು ಯಾಥಾತ್ಮ ಜ್ಞಾನಂ ಪುರುಷ ಬುದ್ಧಿ ಅಪೇಕ್ಷ್ ಆದರೆ ವಸ್ತುವಿನ ಯಾಥಾತ್ಮ ಜ್ಞಾನವು ಪುರುಷ ಬುದ್ಧಿಯನ್ನು ಅಪೇಕ್ಷಿಸುವುದಿಲ್ಲ ಕಿಂತರ್ಹಿ ಹಾಗಾದ್ರೇನು ವಸ್ತುತಂತ್ರಮೇವ ವಸ್ತುತಂತ್ರವೇ ಆಗಿದೆ ಯಾವುದು ಪರವಸ್ತುವನ್ನು ಹೇಳ್ತಕ್ಕಂಥದ್ದು ಸೂತ್ರ ಭಾಷೆ ಒಂದು ಒಂದೆರಡು ಪಾದ ಎಂಟರಲ್ಲಿ ಹಾಗೆ ಮುಂದೆ ನಾನು ಜ್ಞಾನ ಮಾನಸೀ ಕ್ರಿಯಾ ಜ್ಞಾನವೆಂದರೆ ಮಾನಸ ಕ್ರಿಯೆಯಲ್ಲ ಅಂತೇಳಿ ಹೇಳ್ತಾರೆ ನಾನು ಜ್ಞಾನ ಮಾನಸೀ ಕ್ರಿಯಾ ಜ್ಞಾನವೆಂದರೆ ಮಾನಸಿಕ ಕ್ರಿಯೆ ಅಲ್ವೇ ಅಂತೇಳಿ ಕೇಳಿದಾಗ ನಾ ಅಲ್ಲ ಅಂತ ಹೇಳ್ತಾರೆ ವೈಲಕ್ಷಣ್ಯಾತ್ ಯಾಕೆ ವಿಭಿನ್ನವಾಗಿರುವುದರಿಂದ ಮಾನಸೀ ಕ್ರಿಯೆಗಿಂತ ಮನಸ್ಸಿನ ಕ್ರಿಯೆಗಿಂತ ವಿಭಿನ್ನ ಅದು ಹೇಗೆ ಕ್ರಿಯಾ ಹಿ ನಮಸತ್ರ ವಸ್ತುಸ್ವರೂಪನಿರಪೇಕ್ಷ ಚೋದ್ಯತೆ ವಸ್ತುವಿನ ಸ್ವರೂಪದ ನಿರಪೇಕ್ಷಿರುತ್ತೆ ಕ್ರಿಯೆಯಲ್ಲಿ ಪುರುಷ ಚಿತ್ತ ವ್ಯಾಪಾರಾಧೀನಾ ಅದು ಪುರುಷನ ಚಿತ್ತವನ್ನು ಚಿತ್ತದ ವ್ಯಾಪಾರಗಳನ್ನು ಮನಸ್ಸಿನ ವೃತ್ತಿಗಳನ್ನು ಅವಲಂಬಿಸಿರುತ್ತದೆ ಯಾವುದು ಕ್ರಿಯೆ ಯಥ ಹೇಗೆಂದರೆ ಯಸ್ ದೇವತಾಯಿ ಹವಿರ್ಗೃಹೀತು ಸ್ಯಾತ್ ತಂ ಮನಸಾ ಧ್ಯಾದ ವಷಟ್ ಕರಿಷ್ಯನ್ ಇವ ದೇವತೆಯಾಗಿ ಹವಿಸ್ಸು ಕೈಯಲ್ಲಿ ಹಿಡ್ಕೊಂಡಿದ್ದೇವೋ ಆಹ ಅಂಥ ದೇವತೆಯನ್ನೇ ಮನಸ್ಸಿನಿಂದ ಧ್ಯಾನಿಸಬೇಕು ಧ್ಯಾನಿಸಿ ವಷಟ್ಕಾರವನ್ನು ಮಾಡಬೇಕು ಎಂಬುದಾಗಿ ಸಂಧ್ಯಾ ಮನಸ್ಸಾಧ್ಯಾಯೇ ಐತರೇ ಬ್ರಾಹ್ಮಣ ಮೂರು ಎಂಟು ಒಂದರಲ್ಲಿ ಹೇಳ್ತದೆ ಇದು ಜೈವ ಎಂಬುದಾಗಿ ಹೇಳ್ತದೆ ಇತ್ಯಾದಿಗಳಲ್ಲಿ ಸಂಧ್ಯೆಯ ಸಂಧ್ಯೆಯನ್ನು ಸಂಧ್ಯಾ ದೇವಿಯನ್ನು ಧ್ಯಾನಿಸಬೇಕು ಇತ್ಯಾದಿ ಧ್ಯಾನಂ ಚಿಂತನಂ ಯದ್ಯಪಿ ಮಾನಸಂ ಅದು ಒಂದು ಮಾನಸ ಆದರೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟದಾದರೂ ಕೂಡ ಧ್ಯಾನ ಚಿಂತನ ತಥಾಪಿ ಪುರುಷೇನ ಕರ್ತುಂ, ಅಕರ್ತುಂ, ಅನ್ಯಥವಾ ಕರ್ತು ಶಕ್ಯಂ ಆದರೂ ಕೂಡ ಪುರುಷನಿಂದ ಅದನ್ನ ಮಾಡಲಿಕ್ಕೆ ಮಾಡದೇ ಇರಲಿಕ್ಕೆ ಅಥವಾ ಬೇರೊಂದು ರೀತಿಯಲ್ಲಿ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ ಪುರುಷತಂತ್ರತ್ವಾದ ಯಾಕೆದು ಪುರುಷತಂತ್ರವಾದ್ದರಿಂದ ಜ್ಞಾನಂತೂ ಪ್ರಮಾಣಜನ್ಯಂ ಆದರೆ ಜ್ಞಾನವಾದರೂ ಪ್ರಮಾಣಜನ್ಯವಾದ್ದು ಕೇವಲ ಕಲ್ಪನೆಯಲ್ಲ ಚಿಂತನೆ ಅಲ್ಲ ಮನಸ್ಸಿನಿಂದ ಪ್ರಮಾಣ ಚಥಾವಸ್ತುಭೂತ ವಸ್ತು ವಿಷಯ ಪ್ರಮಾಣ ಅಂತ ಹೇಳಿದರೆ ವಸ್ತುಭೂತ ಯಥಾವಸ್ತುಭೂತ ವಸ್ತು ವಿಷಯ ಹೇಗೆ ವಸ್ತು ಇದೆಯೋ ಅದಕ್ಕೆ ಸರಿಯಾದಂಥ ಪ್ರಮಾಣ ಪ್ರಮಾಣ ಅಂತೇಳಿ ಹೇಳಿದರೆ ಸಾಕ್ಷಿ ಇದ್ದಂತೆ ಹೇಳುವಂಥದ್ದು ಅಥವಾ ಜ್ಞಾನ ಕರ್ತು ಅಕರ್ತು ಅನ್ಯಥಾವ ಕರ್ತು ಅಶಕ್ಯಂ ಹಾಗಾಗಿ ಜ್ಞಾನವನ್ನು ಮಾಡಲಿಕ್ಕೆ ಮಾಡದಿರಲಿಕ್ಕೆ ಅಥವಾ ಬೇರೊಂದು ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಕೇವಲ ವಸ್ತುತಂತ್ರಮೇವ ತತ್ ನಾ ಚೋದನಾತಂತ್ರಂ ಅದು ವಸ್ತುತಂತ್ರ ಮಾತ್ರ ವಸ್ತುವಿನ ಬಗ್ಗೆ ಹೇಳತಕ್ಕಂತಹ ತಿಳುವಳಿಕೆ ಮಾತ್ರ ಅದು ಅಲ್ಲಿ ಮಾಡಲಿಕ್ಕೇನಿಲ್ಲ ಚೋದನಾತಂತ್ರ ಅಲ್ಲ ಹೀಗೆ ಮಾಡು ನೀನು ಹಾಗೆ ಮಾಡು ಅಂತ ಹೇಳುವುದಿಲ್ಲ ನಾ ಅಪಿ ಪುರುಷತಂತ್ರಂ ಅದು ಪುರುಷತಂತ್ರವೂ ಅಲ್ಲ ಅಂದರೆ ಆ ಯಾವ ವ್ಯಕ್ತಿ ಹೀಗಿಗೆ ಮಾಡ್ಬೋದು ಅಂತೇಳಿ ವ್ಯತ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ ತಸ್ಮಾತ್ ಹಾಗಾದ್ರಿಂದ ಮಾನಸತ್ವೇ ಅಪಿ ಜ್ಞಾನಸ ಜ್ಞಾನವು ಮನಸ್ಸಿನಿಂದಲೇ ಮಾಡತಕ್ಕಂಥ ಆದರೂ ಕೂಡ ಮಹದ್ವೈಲಕ್ಷಣ್ಯಂ ಅತ್ಯಂತ ವಿಭಿನ್ನವಾದದ್ದು ಕರ್ಮಕ್ಕಿಂತ ಯಥಾಚ ಅಥವಾ ಉಪಾಸನೆಗೂ ಭಿನ್ನವದ್ದು ಯಥೋವಾವ ಗೌತಮ ಅಗ್ನಿ ಪುರುಷನಾದರೋ ಗೌತಮ ಅಗ್ನಿ ಅಂತೇಳಿ ಯೋಷ ವಾವ ಗೌತಮ ಅಗ್ನಿ ಚಾಂದ್ರೋಪನಿಷತ್ತು ಏಳು ಐದು ಏಳು ಒಂದು ಮತ್ತೆ ಐದು ಎಂಟು ಅಂತ ಇೋಷಿತ್ ಪುರುಷಯೋ ಅಗ್ನಿಬು ಮಾನಸೀ ಬವ ಯೋಶಃ ವಾವ ಗೌತಮಾಗ್ನಿ ಪುರುಷೋ ವಾವ ಗೌತಮಾಗ್ನಿ ಎರಡೂ ಹೇಳ್ತದೆ ಇಲ್ಲಿ ಗೌತಮಾಗ್ನಿಯು ಪುರುಷನು ಗೌತಮಾಗ್ನಿಯು ಸ್ತ್ರೀ ಎಂಬುದಾಗಿ ಅಗ್ನಿ ಬುದ್ಧಿ ಮಾನಸೀ ಭೌತಿ ಇಲ್ಲಿ ಅಗ್ನಿ ಬುದ್ಧಿಯು ಮನಸ್ಸಿನಿಂದ ಮನಸ್ಸಿನಲ್ಲಿ ಮಾಡತಕ್ಕಂಥದ್ದು ಕೇವಲ ಚೋದನಾಜನ್ಯತ್ವಾ ಕ್ರಿಯವ ಸಹ ಕೇವಲ ಚೋದನಾಜನ್ಯದಿಂದಾಗಿ ಅಲ್ಲಿ ಅದು ಕ್ರಿಯೆಯೇ ಆಗಿದೆ ಪುರುಷತಂತ್ರ ಹಾಗೆಯೇ ಪುರುಷತಂತ್ರವಾಗಿದೆ ಯಾತು ಪ್ರಸಿದ್ಧೇ ಅಗ್ನವು ಅಗ್ನಿ ಬುದ್ಧಿ ನ ಸಾ ಚೋದನಾತಂತ್ರ ಆದರೆ ಯಾವುದು ಪ್ರಸಿದ್ಧವಾದ ಈ ಅಗ್ನಿಯಲ್ಲಿ ಅಗ್ನಿ ಅಂತೇಳಿ ತಿಳಿಯುವಂಥದ್ದು ಯಾವುದಿದೆಯೋ ಅದು ಚೋದನಾತಂತ್ರವಲ್ಲ ನಾಭಿ ಪುರುಷತಂತ್ರ ಅದು ಪುರುಷತಂತ್ರವೂ ಅಲ್ಲ ಅಗ್ನಿಯಲ್ಲಿ ಇನ್ನೊಂದನ್ನು ಆರೋಪಿಸಿ ಹೇಳತಕ್ಕಂಥದ್ದು ಗೌತಮ ಅಗ್ನಿಯು ಪುರುಷನು ಈ ಗೌತಮ ಅಗ್ನಿಯು ಸ್ತ್ರೀಯು ಎಂಬುದಾಗಿ ಹೇಳಿದರೆ ಅದು ಚೋದನಾತಂತ್ರ ಅಥವಾ ಪುರುಷತಂತ್ರ ಆಗ್ತದೆ ಹೊರತು ಪ್ರಸಿದ್ಧವಾದ ಅಗ್ನಿಯಲ್ಲಿ ಅಗ್ನಿ ಬುದ್ಧಿ ಅಂದರೆ ಏನಾದರೂ ಅಗ್ನಿ ಅಂತೇಳಿ ಅಷ್ಟೇ ತಿಳಿಯುವಂಥದ್ದು ಅದರ ಯಥಾರ್ಥ ಸ್ವರೂಪವನ್ನು ಮೂಲ ಸ್ವರೂಪ ಅಂತ ತಿಳಿಯುವಂಥದ್ದು ಅದು ಚೋದನಾ ತಂತ್ರವಲ್ಲ ಪುರುಷತಂತ್ರವಲ್ಲ ಅದು ವಸ್ತುತಂತ್ರ ಅಗ್ನಿಯ ಬಗ್ಗೆ ತಿಳಿಯುವಂಥದ್ದು ಕಿಂತರ್ಹಿ ಪ್ರತ್ಯಕ್ಷ ವಿಷಯ ವಸ್ತುತಂತ್ರ ತಂತ್ರ ಇವ ಇ ಜ್ಞಾನಮೇವ ಎ ನ ಕ್ರಿಯಾ ಇದು ಜ್ಞಾನ ಜ್ಞಾನವೇ ಇದು ಕ್ರಿಯೆ ಅಲ್ಲ ಏವಂ ಸರ್ವ ಪ್ರಮಾಣ ವಿಷಯ ವಸ್ತುಷು ವೇದಿತವ್ಯ ಇದೇ ರೀತಿ ಎಲ್ಲ ಪ್ರಮಾಣ ವಿಷಯಗಳಲ್ಲಿ ತಿಳಿಯಬೇಕು ತತ್ರ ಇವ್ ಸತಿ ಯಥಾಭೂತ ಬ್ರಹ್ಮಾತ್ಮ ವಿಷಯಮ ಜ್ಞಾನ ನ ಚೋದನಾತಂತ್ರ ಇದೆಲ್ಲ ಹೀಗೆ ಇರಲಾಗಿ ಯಥಾಭೂತವಾದಂತಹ ಯಥಾವತ್ತಾದಂಥ ಬ್ರಹ್ಮಾತ್ಮ ವಿಷಯವಾದಂಥ ಜ್ಞಾನವು ಕೂಡ ಚೋದನಾತಂತ್ರ ಅಲ್ಲ ಕೇವಲ ಅದು ವಸ್ತುತಂತ್ರವೇ ಆಗಿದೆ ಅಂದರೆ ಸೂತ್ರಭಾಷೆ ಒಂದೊಂದು ನಾಲ್ಕು ಪಾದ ಹದಿನೆಂಟರಲ್ಲಿ ಹೇಳ್ತಾರೆ ನ ಪ್ರಮಾಂತರೇ ಅನ್ಯಥ ಪ್ರಸಿದ್ಧ ಅರ್ಥ ಅನ್ಯ ಜ್ಞಾನ ನಿಯುಕ್ತ ಅದ ಉಪಪದ್ಯ ಇನ್ನೊಂದು ಪ್ರಮಾಣದಿಂದ ಇನ್ನೊಂದು ಪ್ರಸಿದ್ಧವಾದ ಅರ್ಥ ಅಥವಾ ಇನ್ನೊಂದು ಜ್ಞಾನ ಉಡ್ಡಾಲ್ ಸಾಧ್ಯ ಇಲ್ಲ ಯುನರ್ನಿಯುಕ್ತ ಅಹಂ ಇನ್ಯಥಾನ ಕುರ್ಯಾತ್ ನಾನು ತರ್ಹಿ ಮನಸೀ ಸಾಕ್ರಿಯ ಇನ್ನೊಂದನ್ನು ಹೇಳಿದರೆ ಯಥಾರ್ಥ ಜ್ಞಾನವನ್ನು ಬಿಟ್ಟು ಅದು ನಿಜವಾದ ಜ್ಞಾನ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದು ಮಾನಸಿಕ ಕ್ರಿಯೆ ಅಷ್ಟೇ ಮನಸ್ಸಿನ ವಿಕಲ್ಪ ಅಷ್ಟೆ ಸ್ವಯಮೇ ಚೇದನ್ಯಥ ಉತ್ಪದ್ಯೇತ ಅದು ಭ್ರಾಂತಿಯೇ ಆಗಿದೆ ತಾನೇ ಇನ್ನೊಂದನ್ನು ಹೇಳಿದರೆ ಜ್ಞಾನಂತೂ ಪ್ರಮಾಣಜನ್ಯಂ ಯಥಾಭೂತ ವಿಷಯಂಚ ಇರುವಂಥದ್ದು ಯಥಾವತ್ತಾಗಿರತಕ್ಕಂಥದ್ದು ಮತ್ತು ಪ್ರಮಾಣ ಇರತಕ್ಕಂಥದ್ದು ಜ್ಞಾನ ನ ತಿಯೋಗಶಿ ಕರೆಯುತ್ತು ಶಕ್ಯತೆ ಬೇರೆ ಯಾವುದರಿಂದಲೂ ಅದು ಅದನ್ನ ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನಚ ಪ್ರತಿಷೇಧ ಶತೆಯೇನಪಿ ಅಂದರೆ ನಿಷೇಧ ವಿಧಿಗಳಿಂದ ನೂರಾರು ವಿಧಿಗಳಿಂದಲಾಗಲಿ ನೂರಾರು ನಿಷೇಧಗಳಿಂದಾಗಲಿ ಅದನ್ನು ನೂರಾರು ವಿಧಿ ಕರ್ಮ ವಿಧಿಗಳಿಂದಲೂ ಅದನ್ನು ಉಂಟು ಸಾಧ್ಯ ಇಲ್ಲ ಜ್ಞಾನವನ್ನು ಹಾಗೆಯೇ ನೂರಾರು ಪ್ರತಿಷೇಧಗಳಿಂದ ಅಂದರೆ ಮಾಡಬಾರದು ಮಾಡಬಾರದು ಮಾಡಬಾರದು ಅಂತ ಹೇಳಿ ಮಾಡೋದರಿಂದಲೂ ಅದನ್ನ ಆಚರಿಸುವುದರಿಂದಲೂ ಮಾಡದಿರುವುದರಿಂದಲೂ ಕೂಡ ಅದನ್ನ ಹೋಗಲಾಡಿಸಲು ಸಾಧ್ಯ ಇಲ್ಲ ನಹಿ ನಿತಾತ್ ಪುರುಷತಂತ್ರ ವಸ್ತುತಂತ್ರಮೇವ ಹಿತಾತ್ ಯಾಕೆ ಅದು ಅದು ಪುರುಷತಂತ್ರವಲ್ಲ ಅದು ವಸ್ತುತಂತ್ರವೇ ಅಂತೇಳಿ ಸೂತ್ರ ಭಾಷೆ ಮೂರು ಎರಡು ಇಪ್ಪತ್ತೊಂದು ಪಾದ ಮುನ್ನೂರ ಹೇಳ್ತಾರೆ ಇತಿ ತದ समान का तदेवं समान कर्म सामनयोगेम्वाद उपाससन से सर्वी उपास उपासवहार क्रियाकारकहाराभूत च उपासना यहां अवगंत तस्द आगागे तदव कर्मण सगक्षेम्वाद कर्मद ಸಮಾನವಾಗಿ ಯೋಗಕ್ಷೇಮ ಅಂದರೆ ಪ್ರಾಪ್ತಿ ಮತ್ತು ಅದನ್ನು ಉಳಿಸಿಕೊಳ್ಳುವಿಕೆ ಯೋಗ ಅಂದರೆ ಪ್ರಾಪ್ತಿ ಕ್ಷೇಮ ಅಂದರೆ ಉಳಿಸಿಕೊಳ್ಳುವಿಕೆ ಬಂದದನ್ನು ಈ ಒಂದು ಇದರಿಂದಾಗಿ ಕರ್ಮದಿಂದ ಯೋಗ ಕ್ಷೇಮ ಮಾಡುವುದರಿಂದಾಗಿ ಉಪಾಸನಸ್ಯ ಸರ್ವ ಅಪಿ ಉಪಾಸ್ಯ ಉಪಾಸಕಾಧಿ ವ್ಯವಹಾರ ಕ್ರಿಯಾಕಾರಕ ಫಲವ್ಯವಹಾರ ಅಂತರ್ಭೂತ ಇವ ಉಪಾಸನೆಯದ್ದು ಕೂಡ ಎಲ್ಲ ಉಪಾಸನೆಯದ್ದು ಕೂಡ ಉಪಾಸ್ಯ ಉಪಾಸಕಾದಿ ವ್ಯವಹಾರ ಇದ್ದೇ ಇರ್ತದಲ್ಲಿ ಅದು ಕ್ರಿಯಾಕಾರಕ ಫಲವ್ಯವಹಾರ ಅಂತರ್ಭೂತ ಇವ ಉಪಾಸನೆಗೂ ಕೂಡ ಕ್ರಿಯಾಕಾರಕವಾದ ಫಲವ್ಯವಹಾರ ಇದ್ದೇ ಇದೆ ಮಾಡುವನು ಒಬ್ಬ ಆಮೇಲೆ ಅದಕ್ಕೆ ಒಂದು ಫಲ ಅಂತೇಳಿ ತದ್ವದೇವ ಚ ಉಪಾಸನಾ ತತ್ವ ಅಪಿ ಯಥಾಶಾಸ್ತ್ರಮೇವ ಅವಗಂತವ್ಯ ಹಾಗೆಯೇ ಉಪಾಸನಾತತ್ವವನ್ನು ಕೂಡ ಉಪಾಸಿಸುವಂತಹ ತತ್ವ ಅದನ್ನು ಕೂಡ ಯಥಾಶಾಸ್ತ್ರವಾಗಿ ತಿಳಿಬೇಕು ಶಾಸ್ತ್ರದಲ್ಲಿ ಏನು ಹೇಳಿದೆ ಅದನ್ನು ತಥಾ ಹಿ ಆಹ ತೈತ್ರಿಯ ಭಾಷ್ಯಕರ್ತೈತಿರೀಯ ಭಾಷ್ಯದಲ್ಲಿ ಶಂಕರಾಚಾರ್ಯನು ಹೇಳ್ತಾರೆ ಉಪಾಸನ ಯಥಾಶಾಸ್ತ್ರ ಪ್ರತ್ಯಯ ಸಂತತಿರಹ ಸಂತತಿರಸ ತನ್ ಅಸಂಕೀರ್ಣ ಚತ್ಯಯೈ ಶಾಸ್ತ್ರೋಕ್ತಾವಲಂಬನ ವಿಷಯ ಆಚ ಶಾಸ್ತ್ರೋಕ್ತವನ್ನು ಅವಲಂಬಿಸಿ ಶಾಸ್ತ್ರದ ಉಕ್ತಿಯನ್ನು ಅವಲಂಬಿಸಿ ಇರತಕ್ಕಂಥದ್ದದು ಉಪಾಸನೆ ಅಂತಕ್ಕಂಥದ್ದು ಹಾಗೆ ಯಥಾಶಾಸ್ತ್ರ ಶಾಸ್ತ್ರವನ್ನು ಅತಿಕ್ರಮಿಸದೆ ಶಾಸ್ತ್ರ ಅನತಿಕ್ರಮ್ಯ ಯಥಾಶಾಸ್ತ್ರ ಪ್ರತ್ಯಯ ಸಂತತಿ ತುಲ್ಯ ಪ್ರತ್ಯಯ ಸಂತತಿರ್ ಅಸಂಕೀರ್ಣ ಅಸಂಕೀರ್ಣವಾದದ್ದು ಅಲ್ಲಿ ಹೇಳಿದಂತೆ ಮಾಡತಕ್ಕಂಥದ್ದು ಉಪಾಸನೆ ಅಂತ ಹೇಳಿದರೆ ನಮಸ್ತೆ ನಾವು ಇನ್ನೊಂದು ಮಾಡ್ಲಿಕ್ಕೆ ಆಗೋದಿಲ್ಲ ಉಪಾಸನೆ ಅಂತೇಳಿ ಪ್ರಸಿದ್ಧ ಚ ಉಪಾಸನಶಾ ಲೋಕೆ ಲೋಕದಲ್ಲಿ ಪ್ರಸಿದ್ಧವಾದದ್ದು ಯಾವುದು ಉಪಾಸನ ಶಬ್ದರ್ಥ ಗುರು ಉಪಾಸ್ತೆ ಗುರುವನ್ನು ಉಪಾಸನೆ ಮಾಡ್ತಾನೆ ರಾಜನಾ ಉಪಾಸ್ತೆ ರಾಜನನ್ನ ಉಪಾಸನೆ ಮಾಡ್ತಾನೆ ಇತ್ಯಾದಿ ಯೋಹಿ ಯಹಿ ಯಾವನಾದರೋ ಗುರುವಾದಿನ್ ಸಂತತ ಉಪಚರತಿ ಸಹ ಉಪಾಸ್ತೆ ಗುರುವಾದಿಗಳನ್ನು ಸಂತತವಾಗಿ ನಿರಂತರವಾಗಿ ಉಪಚಾರ ಮಾಡ್ತಾರೋ ಅವರು ಗುರುವನ್ನು ಉಪಾಸನೆ ಮಾಡ್ತಾರೆ ಅಂತ ಹೇಳಿ ಸ ಚ ಫಲಮಾಪ್ನೋತಿ ಉಪಾಸನಸ ಆ ಉಪಾಸನೆಯ ಫಲವನ್ನು ಕೂಡ ಪಡಿತಾನೆ ತೈತ್ರಿಯ ಭಾಷೆ ಒಂದು ಮೂರು ಪಾದ ಇನ್ನೂರ ಅರವತ್ತ ಎರಡು ಇದು ಚಾಂದೋಗ್ಯ ಭಾಷೆಕಾರಷ್ಟ ಹಾಗೆ ಚಾಂದೋಗ್ಯದ ಭಾಷ್ಯದಲ್ಲಿ ಕೂಡ ಶಂಕರರು ಹೇಳ್ತಾರೆ ಸರ್ವತ್ರ ಹಿ ಶಾಸ್ತ್ರ ಪ್ರಾಪಿತ ಧರ್ಮ ಉಪಾಸ್ಯಾ ನ ವಿಧ್ಯಮಾನ ಅಪಿ ಅಶಾಸ್ತ್ರೀಯ ಅಂತ ಹೇಳಿ ಚಾಂದ್ರೋಗೆ ಭಾಷಾ ಚಾಂದ್ರಗೆ ಉಪನಿಷ್ ಭಾಷೆ ಎರಡೆರಡು ಒಂದು ಪಾದ ಮುನ್ನೂರ ಎಲ್ಲೆಡೆಯೂ ಕೂಡ ಸರ್ವತ್ರ ಈ ಶಾಸ್ತ್ರ ಪ್ರಾಪಿತ ಧರ್ಮ ಉಪಾಸ್ಯಾ ಶಾಸ್ತ್ರಗಳಿಂದ ಪಡೆದಂತಹ ಪ್ರಾಪ್ತವಾದಂತಹ ಧರ್ಮಗಳನ್ನೇ ನ ವಿಧ್ಯಮಾನ ಅಪಿ ಅಶಾಸ್ತ್ರೀಯ ಅಶಾಸ್ತ್ರೀಯವಾದ ಉಪಾಸನಾ ಮಾರ್ಗಗಳು ಇದ್ದರೂ ಅನುಸರಿಸಬಾರದು ಅಂತೇಳಿ ಹೇಳ್ತಾರೆ ಚಾಂದೋಗಿ ಉಪನಿಷತ್ ಭಾಷೆಯಲ್ಲಿ ಶಂಕರರು ಹಾಗಾಗಿ ಶಾಸ್ತ್ರ ಅಂದರೆ ಏನು ಹೇಳಿದೆ ವೇದ ವೇದಾದಿ ಶಾಸ್ತ್ರಗಳು ಸ್ಮೃತಿಗಳು ಶ್ರುತಿ ಸ್ಮೃತಿ ಆದಿಗಳು ಅದರಲ್ಲಿದ್ದದನ್ನೇ ಮಾಡಬೇಕು ಬೇರೆ ರೀತಿಯ ಉಪಾಸನೆ ಅಲ್ಲ ಅಂತೇಳಿ ಹೇಳ್ತಾರೆ ಇದೆಷ್ಟೋ ಉಪಾಸನಾ ಮಾರ್ಗಗಳು ಕಾಣ್ತದೆ ನಮಗೆ ಬೇರೆ ಬೇರೆ ಇಂಟರ್ನೆಟ್ ನೆಟ್ಟಿನ ಹುಡುಕುವುದು ಅಥವಾ ಬೇರೆ ಬೇರೆ ಪುಸ್ತಕಗಳಲ್ಲಿ ಕಾಣ್ತದೆ ಆದರೆ ಶಾಸ್ತ್ರೋಕ್ತವಾದ್ಯಾವುದಿದೆ ಅದನ್ನೇ ಮಾಡಬೇಕು ಉಪಾಸನೆ ಮಾಡೋದಿದ್ರು ಅಂತೇಳಿ ಹೇಳ್ತಾರೆ ಅಸತಿ ಬಾಧಕೆ ಯತ್ರ ಯಥೋಪಾಸಿತವ್ಯಮಿತಿ ಚೋದ್ಯತೆ ತತ್ಸರ್ವ ಯಥಾರ್ಥಮೇವ ಶಾಸ್ತ್ರಸಮರ್ಪಿತವಾದು ಪ್ರತಿಪತ್ತವ್ಯ ಅಂಥೇಳಿ ಹೇಳ್ತಾರೆ ಮುಂದೆ ಅದು ಬೃಹದಾರ್ಣೆ ಉಪರಿಷತ್ತಿನ ಭಾಷ್ಯದ ಉದಾಹರಣೆಯನ್ನು ಕೊಡ್ತಾರೆ ಇದನ್ನು ನಾಳೆ ದಿವಸ ನೋಡೋಣ ಹರೇರಾಮ ಇಲ್ಲಿಗೆ ಹತ್ತೊಂಬತ್ತನೇ ಕಂತು ಮುಗೀತು ವಿಶುದ್ಧ ವೇದಾಂತ ಪರಿಭಾಷ ನಾಳೆ ದಿವಸ ಇಪ್ಪತ್ತನೇ ಕಂತು ಹರೇರಾಮ ಶ್ರೀ ಶಂಕರ ಶ್ರೀ ಸಚ್ಚಿದಾನಂದ ಓಂ ದಚ್ಚ